ಜಯಂತಿ ಹಿ ಮಹಾಪುರುಷರ ಅಥವಾ ಭಗವದವತಾರಗಳ ಜನ್ಮದಿನಗಳನ್ನು ಹೇಳಲು ಈ ಶಬ್ದವನ್ನು ಬಳಸುತ್ತಾರೆ ಜಯವನ್ನು ಪುಣ್ಯವನ್ನು ವಿಸ್ತರಿಸುವುದು ಜಯಂತಿ ಜಯಂ ಪುಣ್ಯಂ ಚ ತನುತ್ತೇ ಜಯಂತಿ ತೇನ ತಾಮ್ ವಿದುಹು ಪುರುಷಾರ್ಥ ಸಾಧನೆಯ ಮಹಾಸಾಗ ಮಹಾಸಮರದಲ್ಲಿ ಸಾಧಕನಿಗೆ ಜಯಮಾಲೆಯನ್ನು ದೊರಕಿಸಲು ಸ್ಫೂರ್ತಿಯನ್ನು ನೀಡುವ ಮತ್ತು ಅದಕ್ಕೆ ಬೇಕಾದ ಪುಣ್ಯ ಸಂಪತ್ತನ್ನು ಕರಣಿಸುವ ದಿವ್ಯವೂ ಭವ್ಯವೂ ಆದ ಸಮಯ ಸಮಾರಂಭ ಇದು ಈ ಹಬ್ಬದ ಸರಿಯಾದ ಆಚರಣೆಯಿಂದ ದೊರೆಯುವ ಮಹಾ ಪ್ರಯೋಜನವನ್ನು ಸ್ಪಷ್ಟಪಡಿಸುತ್ತದೆ ಮೇಲಿನ ನಿರ್ವಚನ ಆಚಾರ್ಯರ ಶ್ರೀ ಜಯಂತಿಯನ್ನು ವ್ಯಾಖ್ಯಾನಿಸುತ್ತಾ ಆಚಾರ್ಯರು ಅನುಭವಿಸಿದ ಜ್ಞಾನ ಆನಂದ ಅಮೃತತ್ವ ಸ್ವರಾಜ್ಯಗಳ ಅನುಭವ ಯಾವಾಗ ಉಂಟಾದರೂ ಆ ಕಾಲವೆಲ್ಲ ಜಯಂತಿಯು ಜ್ಞಾನಿಗೆ ಜಯಂತಿಯ ವೈಜಯಂತಿಯು ಸದಾ ಇದ್ದೇ ಇರುತ್ತದೆ ಪ್ರಕೃತಿಯಲ್ಲಿ ಸಾಧಕನನ್ನು ಅದರ ಭಾವಕ್ಕೆ ಸಹಜವಾಗಿ ಒಯ್ಯುವ ವಿಶೇಷ ಧರ್ಮವುಳ್ಳ ತಿಥಿ ನಕ್ಷತ್ರ ಮುಂತಾದ ಸಮಯಕ್ಕೂ ಜಯಂತಿ ಎಂದು ಮಹಾಗುರುಗಳು ಅಪ್ಪನೇ ಅಪ್ಪಣೆ ಕಳಿಸಿದ್ದನ್ನು ಇಲ್ಲಿ ಸ್ಮರಿಸುತ್ತಿವೆ ಪಾರಿಭಾಶಿಕವಾಗಿ ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿನಕ್ಕೂ ವಿಶೇಷವಾಗಿ ಜಯಂತಿ ಎಂಬ ಹೆಸರಿದೆ ರೋಹಿಣಿ ಸಹಿತ ಶ್ರಾವಣ ಮಾಸ ಕೃಷ್ಣಾಷ್ಟಮಿ ಜಯಂತಿ ಅಪ್ಪಯ್ಯ ದೀಕ್ಷಿತರ ಯಾದವಾಭ್ಯುದಯ ವ್ಯಾಖ್ಯೆ ಶ್ಲೋಕ ಒಂದು ರೋಹಿಣಿ ನಕ್ಷತ್ರ ಕೂಡಿದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಗೆ ಜಯಂತಿ ಎಂದು ಸಂಜೆ ಜನ್ಮಮಹಃ ಜನ್ಮೋತ್ಸವ ಹುಟ್ಟಿಗೆ ಸಂಬಂಧಪಟ್ಟ ಹಬ್ಬ ಎಂದು ಇವುಗಳ ಅರ್ಥ ಸ್ಪಷ್ಟವಾಗಿದೆ ಪರ್ವ ಕಾಲಗಳ ಸಂಧಿಸ್ತಾನ ಎಂದು ಇದಕ್ಕೆ ಅರ್ಥ ಕಾಪಾಡುವುದರಿಂದ ಅಥವಾ ತುಂಬಿಕೊಂಡಿರುವುದರಿಂದ ಸಂಧಿಸ್ತಾನಕ್ಕೆ ಪರ್ವಾ ಎಂದು ಹೆಸರು ಪಿಪರ್ತಿ ಇತಿ ಪರ್ವ ಹೂ ಪಾಲನಪೂರಣ ಅಷ್ಟಮಿ ಚತುರ್ದಶಿ ಪೂರ್ಣಿಮೆ ಅಮಾವಾಸ್ಯೆ ಸಂಕ್ರಮಣ ಇವು ಪಂಚಪರ್ವಗಳು ಇದಲ್ಲದೆ ಗ್ರಹಣಕಾಲಕ್ಕೆ ವಿಶೇಷವಾಗಿ ಪರ್ವ ಎಂದು ಹೆಸರು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಮತ್ತು ಪ್ರಥಮತಿಥಿಗಳ ಸಂಧಿಕಾಲವನ್ನು ಪರ್ವ ಎನ್ನುತ್ತಾರೆ ಪರ್ವ ಶಬ್ದಕ್ಕೆ ಮುಖ್ಯವಾದ ಅರ್ಥ ಗಿಣ್ಣು ಗ್ರಂಥಿ ಗಿಡಮರ ಬಳ್ಳಿ ಮತ್ತು ಬೆರಳುಗಳಲ್ಲಿರುವ ಒಂದು ಮುಖ್ಯವಾದ ಭಾಗ ಲಕ್ಷಣೆಯ ಅರ್ಥದಿಂದ ಕಾಲದಲ್ಲಿರುವ ಸಂಧಿಸ್ಥಾನ ಮೆಟ್ಟಲು ಹಂತ ಗ್ರಂಥ ಭಾಗ ಮುಂತಾದ ಅರ್ಥಗಳನ್ನು ಅದು ಹೇಳುತ್ತದೆ ಇಕ್ಷೋರಗ್ರಾತ್ ಕ್ರಮಶಃ ಯಥರ್ವಣಿ ಪರ್ವಣಿ ರಸವಿಶೇಷಾಷಿತ ಭಾರತ ಚಕ್ಷು ದಂಡೆ ಚಿರ್ವರಸೋದಯ್ ಪ್ರಶಂಸ ಸೋಪನಪರ್ವಚಂದ ರಘು ಹದಿನಾರು ನಲವತ್ತಾರು ಪರ್ವ ಮಹೇ ಮಹೇಗ್ರಂಥ ಪ್ರಸ್ತಾವೇ ಲಕ್ಷಣಾಂತರೆ ದಶ ಪ್ರತಿಪದೋ ಸಂದೋ ವಿಷುವತ್ ಪ್ರವೃತ್ತಿಷ್ಠಪಿ ಗಿಡಮರ ಬಳ್ಳಿಗಳಲ್ಲಿ ಗಿಣ್ಣು ಹೇಗೆ ಪ್ರಮುಖ ಭಾಗವಾಗಿ ಪರಮೋಪಕಾರಕವಾಗಿವೆಯೋ ಹಾಗೆಯೇ ಕಾಲಶರೀರದಲ್ಲಿ ಪ್ರಮುಖ ಭಾಗವಾಗಿ ಪರಮೋಪಕಾರ ಮಾಡುವ ಸಂಧಿಸ್ತಾನವು ಹಬ್ಬ ಇನ್ನು ಮಹರ್ಷಿಗಳ ಸಂಸ್ಕೃತಿಯಿಂದ ಪ್ರಭಾವಿತವಾಗಿರುವ ನಮ್ಮ ದೇಶೀಯ ಭಾಷೆಗಳು ಹಬ್ಬಕ್ಕೆ ಹೇಳುವ ವಿಚಾರ ಕನ್ನಡದಲ್ಲಿ ಹೇಳುವ ಹಬ್ಬ ಎಂಬ ಪದವು ಸಂಸ್ಕೃತದ ಪರ್ವ ಎಂಬುದರ ರೂಪಾಂತರವೇ ಆಗಿದೆ ಪರ್ವ ಎಂಬುದು ಎಂದಾಗಿ ಕೊನೆಗೆ ಹಬ್ಬ ಎಂಬ ರೂಪ ತಾಳಿದೆ ಅರ್ಥವನ್ನು ಈ ಹಿಂದೆ ವಿವರಿಸಿದೆ ಆಂಧ್ರ ಭಾಷೆಯಲ್ಲಿ ಹಬ್ಬಕ್ಕೆ ಪಂಡುಗ ಎನ್ನುತ್ತಾರೆ ತಮಿಳು ಭಾಷೆಯಲ್ಲಿ ಪಂಡಿಗೈ ಎಂದು ಮಲಯಾಳ ಭಾಷೆಯಲ್ಲಿ ಪಂಟಿಕಾ ಎಂದು ಅದರ ರೂಪಾಂತರಗಳನ್ನು ಕೇಳುತ್ತೇವೆ ಪಂಡು ಎಂದರೆ ಫಲಿಸು ಎಂದರ್ಥ ಆದುದರಿಂದ ಕಾರ್ಯವು ಸಾಧನವಾದ ಸಮಯ ಪಂಡಂ ಎಂದರೆ ಪದಾರ್ಥ ಎಂದರ್ಥ ಪದಾರ್ಥಗಳನ್ನು ವಿಶೇಷ ಕಾರಣಕ್ಕಾಗಿ ಅಳವಡಿಸಿಕೊಳ್ಳುವ ಸಮಯ ಪಣಿಕಾ ಎಂದರೆ ವ್ಯವಸ್ಥೆಯಿಂದ ಸಿದ್ಧಪಡಿಸುವುದು ಎಂದರ್ಥ ಪಂತಿ ಎಂದರೆ ಸಾಲು ಪಂತಿ. ಬಂಧು ಮಿತ್ರರು ಒಂದೇ ಸಾಲಿನಲ್ಲಿ ಕುಳಿತು ಭೋಜನ ಮುಂತಾದವುಗಳನ್ನು ಅನುಭವಿಸುವ ದಿವಸ ಎಂದು ಮೊದಲಾಗಿ ಮೇಲ್ಕಂಡ ಪದಗಳಿಗೆ ನಿಷ್ಪತ್ತಿಯನ್ನು ಊಹಿಸುತ್ತಾರೆ ಅದು ಸಂತೋಷದ ದಿವಸ ಕರ್ಮ ಸಾಫಲ್ಯದ ರೋಚಕವೂ ಪಾಪಮೋಚಕವು, ಆದ ದ್ರವ್ಯಗಳನ್ನು ಅಳವಡಿಸಿಕೊಳ್ಳುವ ದಿವಸ ಅಂದು ಸಾಮಗ್ರಿಗಳನ್ನು ಅಳವಡಿಸಿಕೊಂಡು ಉಪಯೋಗಿಸುವಾಗ ನಿಮ್ಮ ಮನಸ್ಸು ಪಂಡ ಬುದ್ಧಿಯಿಂದ ಅಂದರೆ ಪರಮಾತ್ಮ ಪಂಡ ಆತ್ಮ ವಿಷಯ ಬುದ್ಧಿ ಗೀತಾಶಾಂಕರ ಭಾಷ್ಯ ಐದು ಹದಿನೆಂಟು ಪಂಡಿತ ಆತ್ಮಯತಾತ್ಮ್ಯ ವಿಧ ಗೀತಾ ರಾಮಾನುಜ ಭಾಷ್ಯ ಪಾಂಡಿತ್ಯ ಮಾಗಮ ಜ್ಞಾನಂ ಗೀತಾ ಮಧ್ವ ಭಾಷ್ಯ ಐದು ಹದಿನೆಂಟು ವಿಷಯವಾದ ಬುದ್ಧಿಯಿಂದ ಕೂಡಿರಬೇಕು ಹಾಗಿದರೆ ಪಂಡಿಕೈ ಕೈ ಸಫಲವಾಗುತ್ತದೆ ಎಂದು ಶ್ರೀರಂಗ ಮಹಾಗುರುಗಳು ಒಂದು ಹಬ್ಬದಲ್ಲಿ ನೀಡಿದ್ದ ಸಂದೇಶವನ್ನು ಇಲ್ಲಿ ಸ್ಮರಿಸುತ್ತೇವೆ ಆ ಹಬ್ಬದ ಅಡಿಗೆ ಎಂದು ಪರ್ಪ್ ತೊವ್ವೆ ಪಾಯಸ ಪಾನಕ ಪಣ್ಯಾರ ಎಂದು ಮೊದಲಾದ ವಿಶೇಷ ದ್ರವ್ಯಗಳನ್ನು ಸಿದ್ಧಪಡಿಸುತ್ತಾರೆ ಅದು ಹೊಟ್ಟೆ ತುಂಬಿಕೆ ನಾಲಿಗೆ ಚಾಪಲ್ಯ ಇಷ್ಟೇ ಧ್ಯೇಯ ಹೊಂದಿರಬಾರದು ಮೇಲೆ ಹೇಳಿದ ಪಂಡ ಬುದ್ಧಿಗೆ ಅನುಗುಣವಾಗಿರಬೇಕು ಪುರುಷಾರ್ಥ ಫಲಪ್ರದವಾಗಿರಬೇಕು ಮಲಯಾಳ ಭಾಷೆಯ ಉತ್ಸವಂ ಎಂಬುದು ಸಂಸ್ಕೃತದ ಉತ್ಸವ ಶಬ್ದದ ವಿಕೃತ ರೂಪವೇ ಆಗಿದೆ ವಿಶೇಷಂ ಎಂಬ ಪದವು ಸಂಸ್ಕೃತ ಭಾಷೆಯಿಂದ ತೆಗೆದುಕೊಂಡಿರುವುದು ವಿಶೇಷವಾದ ಮಹಿಮೆಯಿಂದ ಕೂಡಿದ ಸಮಯ ದ್ರವ್ಯ ವಿಶೇಷ ಫಲ ವಿಶೇಷಗಳನ್ನೊಳಗೊಂಡ ಸಮಯ ಎಂಬ ಅಭಿಪ್ರಾಯವನ್ನು ಹೇಳುತ್ತದೆ ತಮಿಳಿನ ವಿಳಾ ವಿಳವು ಎಂಬ ಪದಗಳು ಉದ್ದಿಯನ್ನುಂಟು ಮಾಡುವ ಸಮಾರಂಭ ಎಂಬರ್ಥವನ್ನು ಬೋಧಿಸುತ್ತದೆ ಅದೇ ಭಾಷೆಯ ತಿರುನಾಳೆಂಬ ಪದವು ಆ ದಿವಸವು ಮಾಂಗಲ್ಯವಾದು ಎಂಬುದನ್ನು ಸಾರುತ್ತದೆ ಕನ್ನಡದ ವರ್ಷದ ಹೆಚ್ಚು ವರ್ಷವರ್ಧಂತಿ ಎಂಬ ಪದಗಳು ವೃದ್ಧಿಸೂಚಕಗಳಾಗಿವೆ ವೃದ್ಧಿ ಹೊಂದುವ ದಿನ ಆತ್ಮವಿಕಾಸದಲ್ಲಿ ಹೊಸ ಹೆಜ್ಜೆ ಇಡುವ ದಿನ ಎಂಬ ಮಾಂಗಲ್ಯವಾದ ಅರ್ಥವನ್ನು ಹೇಳುವ ಪದಗಳು ಅವು ಒಳ್ಳೆಯ ಹಿಂದಿಯಲ್ಲಿ ಹೇಳುವ ತ್ಯೋಹಾರ ಎಂಬ ಪದಕ್ಕೆ ಹಬ್ಬ ಎಂದರ್ಥ ಇದು ತಿಥಿ ಪ್ಲಸ್ ವಾರ ಎಂಬ ಎರಡು ಶಬ್ದಗಳ ಸೇರುವೆಯಿಂದಾಗಿದೆ ನಿರ್ದಿಷ್ಟವಾದ ತಿತಿವಾರಗಳಲ್ಲಿ ಹಬ್ಬವನ್ನು ಆಚರಿಸಬೇಕು ಇಷ್ಟ ಬಂದ ದಿವಸದಲ್ಲಿ ಅಥವಾ ಅನುಕೂಲವಾಗಿ ಬಿಡುವುದು ದೊರೆತ ದಿನದಲ್ಲಿ ಅಷ್ಟೇ ಕಾರಣದಿಂದ ಆಚರಿಸತಕ್ಕದ್ದಲ್ಲ ಅದು ಎಂಬ ಅಭಿಪ್ರಾಯವನ್ನು ಈ ಪದವು ಸ್ಪಷ್ಟವಾಗಿ ಸೂಚಿಸುತ್ತದೆ ಇದೇ ಭಾಷೆಯ ವರ್ಷಗಾಂಟ್ ಎಂಬ ಪದಕ್ಕೆ ಹುಟ್ಟಿದ ಹಬ್ಬ ಎಂದರ್ಥ ಅದು ಗ್ರಂತಿ ಎಂಬ ಸಂಸ್ಕೃತ ಪದದ ರೂಪಾಂತರ ಗ್ರಂತಿ ಎಂದರೆ ಗಂಟು ಹಿಂದೆ ಹೇಳಿರುವ ಪರ್ವ ಶಬ್ದದ ಅಭಿಪ್ರಾಯದಲ್ಲೇ ಇದು ಬಂದಿದೆ ಇನ್ನು ಕೊನೆಯದಾಗಿ ಹರಿದಿನಂ ಎಂಬ ಪದವನ್ನು ಅರ್ಥವಿಚಾರಕ್ಕೆ ತೆಗೆದುಕೊಳ್ಳುತ್ತೇವೆ ಇದಕ್ಕೆ ಭಗವಂತನ ದಿವಸ ನಾರಾಯಣನಿಗೆ ಪ್ರಿಯವಾದ ದಿವಸ ಎಂದು ಅರ್ಥ ಹರಿವಾಸರಹ ಎಂಬುದು ಇದರ ಪರ್ಯಾಯ ಪದ ಶ್ರೀ ಹರೇರ್ ದಿನಂ ಹರಿದಿನಂ ಹರಿಪ್ರಿಯಂ ವಾಸರಂ ಹರಿವಾಸರಂ ಇತಿ ವಿವೃತಿ ಕೆಲವು ಹಬ್ಬಗಳಲ್ಲಿ ಭಗವಂತನ ಪೂಜೆಯ ನಂತರ ಧರ್ಮಕ್ಕೆ ವಿರೋಧವಿಲ್ಲದ ರೀತಿಯಲ್ಲಿ ಆಮೋದ ಪ್ರಮೋದಗಳಿಗೂ ಅವಕಾಶ ಉಂಟು ಆದರೆ ಹರಿದಿನ ವಾಸರ ಎಂಬುದು ಸಂಪೂರ್ಣವಾಗಿ ಪರಮಾತ್ಮನ ಆರಾಧನೆಗೇ ಮೀಸಲಾಗಿರಬೇಕು ಮೀಸಲಾಗಿರಿಸಬೇಕಾದ ದಿವಸ ಅತ್ಯಂತ ಪವಿತ್ರವೂ ಮಂಗಳವೂ ಆಗಿ ಭಗವಂತನಿಗೆ ಪ್ರಿಯವಾಗಿರುವ ದಿವಸ ಪಾರಿಭಾಷಿಕವಾದ ಅರ್ಥದಲ್ಲಿ ಏಕಾದಶಿ ಮತ್ತು ದ್ವಾದಶಿ ತಿತಿಗಳಿಗೆ ಈ ಪದಗಳು ಅನ್ವಯಿಸುತ್ತದೆ ಏಕಾದಶಿ ದ್ವಾದಶಿ ಚ ಪ್ರೋಕ್ತಾ ಶ್ರೀಚಕ್ರಪಾಣಿನಹ ಉಭಯೋರ್ ದೇವತಾ ಹರಿಹಿ ಏಕಾದಶಿ ದ್ವಾದಶಿ ಎರಡು ತಿಥಿಗಳಿಗೂ ನಾರಾಯಣನು ದೇವತೆ ಆದುದರಿಂದ ಅವು ಹರಿದಿನಗಳು ಏಕಾದಶಿ ಸ್ಥಿತಿಯೊಂದಕ್ಕೆ ವಿಶೇಷವಾಗಿ ಹರಿದಿನ ಎಂದು ಹೇಳುವುದು ಉಂಟು ತಸ್ಮಿನ್ ಕಸ್ಮಿನ್ ಚಿತ್ತಾದ್ಯೆ ಹರಿದಿನ ತುಳಸಿ ದ್ವಾದಶಿಭಿ ಪ್ರಸಾದ್ಯೆ ಹರಿದಿನ ತಿಲಕ ಹರಿವಾಸರ ಎಂಬುದನ್ನು ದ್ವಾದಶಿಯ ಮೊದಲನೆಯ ಪಾದಕ್ಕೂ ಹೇಳುತ್ತಾರೆ ದ್ವಾದಶ್ಯಾಹ ಪ್ರಥಮ ಪಾದಃ ಹರಿವಾಸರ ಸಂಗಕ ಶಿವರಾತ್ರಿಯು ಶಿವಭಂಗ ಭಗವಂತನ ಆರಾಧನೆಯೊಂದಕ್ಕೆ ಮೀಸಲಾಗಿರುವುದರಿಂದ ಈ ವರ್ಗಕ್ಕೆ ಸೇರುತ್ತದೆ ಆದರೆ ಅಂದು ಶಿವನ ರೂಪದಲ್ಲಿ ಭಗವಂತನನ್ನು ವಿಶೇಷವಾಗಿ ಆರಾಧಿಸುವುದರಿಂದಲೂ ರಾತ್ರಿ ಪೂಜೆಯು ಪ್ರಶಸ್ತವಾಗಿರುವುದರಿಂದಲೂ ಅದಕ್ಕೆ ಶಿವರಾತ್ರಿ ಎಂಬ ಪ್ರತ್ಯೇಕವಾದ ಸಂಜ್ಞೆ ಇದೆ ಏಕಾದಶಿ ಮತ್ತು ಶಿವರಾತ್ರಿಗಳನ್ನು ಉಪವಾಸದ ಹಬ್ಬ ಎಂದು ಕರೆಯುತ್ತಾರೆ ಹೊಟ್ಟೆ ಹಸಿದಿದ್ದರೂ ಆತ್ಮನಿಗೆ ಆನಂದದ ಔತಣವನ್ನು ಮಾಡಿಸಬೇಕಾದ ದಿನಗಳು ಮರಾಠಿ ಬಂಗಾಳಿ ಗುಜರಾತಿ ಸಿಂಧಿ ಮುಂತಾದ ಇತರ ಭಾರತೀಯ ಭಾಷೆಗಳು ಹಬ್ಬ ಹರಿದಿನಗಳಿಗೆ ಮೇಲೆ ಹೇಳಿದ ಸಂಸ್ಕೃತ ಶಬ್ದಗಳನ್ನು ಅಥವಾ ಅವುಗಳ ಪದದ ರೂಪಗಳನ್ನು ಹೇಳುತ್ತವೆ ಮಿಲಿಟರಿ ವೃತ್ತಗಳಲ್ಲಿ ಯಾರಾದರೂ ದೊಡ್ಡ ಅಧಿಕಾರಿ ಬಂದಾಗ ಅವರ ಗೌರವಾರ್ಥಕವಾಗಿ ಭಾರೀ ಔತರಣವನ್ನು ಏರ್ಪಡಿಸುವುದುಂಟು ಆಗ ನಡೆಯುವ ಕೆಲಸ ನಾನಾ ಆಹಾರ ಪಾನೀಯಗಳನ್ನು ಯಥೇಚ್ಛವಾಗಿ ತಿನ್ನುವುದು ಕುಡಿಯುವುದು ಕೂಗುವುದು ಹಾಡುವುದು ಕೊಂಚ ಭಾಷಣ ಕೊನೆಗೆ ಕಸರತ್ ಮಾಡುವುದು ಇಷ್ಟು ಮಾತ್ರ ಇಂಗ್ಲಿಷ್ನಲ್ಲಿ ಈ ಭವ್ಯ ಸಮಾರಂಭವನ್ನು ಫೀಸ್ಟ್ ಎಂದೇ ಕರೆಯುತ್ತಾರೆ ಆದರೆ ಹಿಂದಿಯಲ್ಲಿ ಇದನ್ನು ತ್ಯೋಹಾರ್ ಎಂದು ಕರೆಯದೆ ಬಡಾಖಾನ ದೊಡ್ಡ ಊಟ ಎಂದು ಅನ್ವರ್ಥವಾದ ಹೆಸರಿನಿಂದಲೇ ಸೇನಾ ವಿಭಾಗದವರು ಕರೆಯುತ್ತಾರೆ ಇದಕ್ಕಾಗಿ ಅವರಿಗೆ ಬೂರಿ ಬೂರಿ ಬದಾಯಿಯಾಮ್ ಅಭಿನಂದನೆಗಳು ಭಾರತೀಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಪಟ್ಟ ಭಾಷೆಗಳಲ್ಲಿಯೂ ಮತ್ತು ಇತರ ಸಂಸ್ಕೃತಿಗಳ ಪ್ರಭಾವಕ್ಕೆ ಬಳಪಟ್ಟ ಭಾಷೆಗಳಲ್ಲಿಯೂ ಹಬ್ಬ ಹರಿದಿನಗಳನ್ನು ತಿಳಿಸಲು ಹೇಳುವ ಹಲವು ಪದಗಳನ್ನು ಅವುಗಳ ಪರಿಶೀಲನೆ ಮಾಡಿದಾಗ ಕೆಲವು ಅಂಶಗಳು ಎದ್ದು ಕಾಣುತ್ತವೆ ಹಬ್ಬಗಳು ಸಂತೋಷದ ಸಮಾರಂಭಗಳು ಎಂಬುದನ್ನು ಭಾರತೀಯ ಸಂಸ್ಕೃತಿ ಮತ್ತು ಇತರ ಸಂಸ್ಕೃತಿಗಳು ಎರಡು ಒಪ್ಪುತ್ತವೆ ಭಗವಂತನನ್ನು ಅಥವಾ ಮಹಾಪುರುಷರನ್ನು ಸ್ಮರಿಸಿ ಗೌರವಿಸುವ ಹಬ್ಬಗಳು ಕೆಲವು ಇವೆ ಎಂದು ಎರಡೂ ವರ್ಗಗಳು ಒಪ್ಪುತ್ತವೆ ವೃತ್ತೀಯವಾಗಿ ಕೆಲವು ಉಪವಾಸ ದಿನಗಳುಂಟೆಂದು ಎರಡು ವರ್ಗಗಳು ಅಂಗೀಕರಿಸುತ್ತವೆ ಹಬ್ಬ ಹರಿದಿನಗಳನ್ನು ಹೇಳುವ ಪರ್ಯಾಯ ಪದಗಳು ಭಾರತೀಯ ಭಾಷೆಗಳಲ್ಲಿ ಎರಡವಾಗಿವೆ ಉಳಿದ ಭಾಷೆಗಳಲ್ಲಿ ಆ ಸಂಪತ್ತು ಕಡಿಮೆ ಇತರ ಸಂಸ್ಕೃತಿಗಳ ಭಾಷೆಗಳಲ್ಲಿ ಹಬ್ಬ ಮತ್ತು ಹರಿದಿನಗಳನ್ನು ಹೇಳಲು ಪ್ರತ್ಯೇಕ ಶಬ್ದಗಳಿಲ್ಲ ಭಾರತೀಯ ಹಬ್ಬಗಳಲ್ಲಿ ಯೋಗ ಬೋಗಾ ಎರಡೂ ಸೇರಿವೆ ಕೇವಲ ಯೋಗಕ್ಕೆ ಸಂಬಂಧಪಟ್ಟ ಉಪವಾಸ ದಿನಗಳನ್ನು ಆ ಸಂಸ್ಕೃತಿಯು ಹಬ್ಬ ಉಪವಾಸದ ಹಬ್ಬ ಎಂದೇ ಕರೆಯುತ್ತದೆ ಯೋಗ ಸಮಾಧಿಯಲ್ಲಿ ದೊರೆಯುವ ಆತ್ಮಾನಂದವನ್ನು ಪರಮಾರ್ಥವಾದ ಆನಂದ ಪರಿಪೂರ್ಣವಾದ ಆನಂದ ಎಂದು ಮಾನ್ಯತೆಯಿಂದ ಅದು ಪರಿಗಣಿಸುವುದಕ್ಕೆ ಇದು ಪ್ರಮಾಣವಾಗಿದೆ ಇಂಗ್ಲಿಷ್ ಮುತ್ತಾದ ಅನ್ಯ ಸಂಸ್ಕೃತಿಗಳ ಭಾಷೆಗಳಲ್ಲಿ ಉಪವಾಸ ಫಾಸ್ಟಿಂಗ್ ಮತ್ತು ಹಬ್ಬ ಫೀಸ್ಟಿಂಗ್ ಇವೆರಡೂ ವಿರೋಧವಿಲ್ಲದೆ ಒಂದುಗೂಡಿರಲು ಸಾಧ್ಯತೆ ಇಲ್ಲ ಭಾರತೀಯ ಸಂಸ್ಕೃತಿಯ ಭಾಷೆಗಳಲ್ಲಿ ಹಬ್ಬ ಹರಿದಿನಗಳಿಗೆ ಹೇಳಿರುವ ಅನೇಕ ಪದಗಳು ಅವುಗಳ ಪ್ರಯೋಜನ ಪಾಪ ಪರಿಹಾರ ಪುಣ್ಯ ಸಾಧನೆ ಮತ್ತು ಪುರುಷಾರ್ಥ ಪ್ರಾಪ್ತಿಯೆಂದು ಸೂಚಿಸುತ್ತವೆ ಆ ಇತರ ಸಂಸ್ಕೃತಿಯ ಭಾಷೆಗಳು ಹೇಳಿರುವ ಯಾವ ಶಬ್ದಗಳಲ್ಲಿಯೂ ಈ ಅಂಶ ಕಂಡುಬರುವುದಿಲ್ಲ ಹಬ್ಬಗಳನ್ನು ಆಯಾ ನಿಯಮಿತ ದಿನ ಸಮಯಗಳಲ್ಲಿಯೇ ಆಚರಿಸಬೇಕೆಂಬುದು ಸೂಚಿಸುವ ಪರ್ವ ಹಬ್ಬ ಜೋಹಾರ್ ಮುಂತಾದ ಪದಗಳು ಭಾರತೀಯ ಭಾಷೆಗಳನ್ನು ಅಲಂಕರಿಸಿವೆ ಇವುಗಳಿಂದ ಬೆಳಕಿಗೆ ಬರುವ ಕಾಲ ಕರ್ಮ ಮತ್ತು ದ್ರವ್ಯಗಳ ವಿಜ್ಞಾನವು ಅದ್ಭುತವಾಗಿತ್ತು ಇತರ ಭಾಷೆಗಳಲ್ಲಿ ಇಂತಹ ಪದಗಳು ನಮಗೆ ದೊರೆಯುವುದಿಲ್ಲ ಈ ವಿಜ್ಞಾನವು ಅಲ್ಲಿ ಕಂಡುಬರುವುದಿಲ್ಲ